ಬ್ರಹ್ಮಶ್ರೀ ಲಕ್ಷ್ಮೀಪುರಂ ಶ್ರೀನಿವಾಸಾಚಾರ್ಯರು ಇನ್ನೊಬ್ಬರು ಹಿರಿಯಣ್ಣನವರಿಗೆ ಪ್ರಾಚೀನ ವಿದ್ಯಾಪೀಠಗಳಲ್ಲಿ ತುಂಬ ಗೌರವ ಶೃಂಗೇರಿಯಲ್ಲಿ ವಿದ್ವಾಗೋಷ್ಠಿ ಸೇರಿದಾಗಲೂ ಕಾಲಟಿಯಲ್ಲಿ ವಿದ್ವಾಭೆ ನಡೆದಾಗಲೂ ಅಲ್ಲಿಯ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದವರಿಗೆ ಪಾರಿತೋಷಕಗಳನ್ನು ಕೊಡುವರು ವಶೇ ವಶೆ ದ್ರವ್ಯ ಸಲ್ಲಿಸುತ್ತಿದ್ದರು ಆ ಕ್ಷೇತ್ರಗಳಿಗೆ ಹೋಗಿ ಬರುತ್ತಿದ್ದುದು ಉಂಟು ಹಿರಿಯನವ ಹಿರಿಯಣ್ಣನವರಿಗೆ ತತ್ವಶಾಸ್ತ್ರ ವಿಚಾರದಲ್ಲಿ ಅಭಿಮತರಾಗಿದ್ದ ಸ್ನೇಹಿತರಲ್ಲಿ ಮುಖ್ಯರಾದ ಒಬ್ಬರು ಪಿ ಎನ್ ಶ್ರೀನಿವಾಸಾಚಾರ್ಯರೆಂಬುವರು ಇವರು ಕೆಲವು ಕಾಲ ಮದ್ರಾಸಿನ ಪಚ್ಚಯ್ಯಪ್ಪ ಕಾಲೇಜಿನ ಅಧ್ಯಕ್ಷರಾಗಿದ್ದರು ಅವರು ವಿಶಿಷ್ಟಾದ್ವೈತ ವೇದಾಂತ ಗ್ರಂಥಗಳನ್ನು ಬರೆದಿದ್ದಾರೆ ಅವರನ್ನು ನಾನು ಕಾಣತಕ್ಕದ್ದೆಂದು ಅವರ ಗ್ರಂಥಗಳಲ್ಲಿ ಒಂದೆರಡನ್ನು ಓದತಕ್ಕದ್ದೆಂದು ಹಿರಿಯಣ್ಣನವರು ನನಗೆ ಸಲಹೆ ಕೊಟ್ಟರು ನಾನು ಅದರಂತೆ ಮಾಡಿದೆ ಗುಪ್ತದಾನ ಹಿರಿಯಣ್ಣನವರು ಉದಾರಿಗಳೆಂದು ಹೇಳಿದರೆ ಹೊರಗಿನವರು ಹಾಗೆಯೇ ಎಂದು ಆಶ್ಚರ್ಯ ಸೂಚಿಸು ಅವರು ಉದಾರಿಗಳೆಂಬುದನ್ನು ನಾನು ಸ್ವತಃ ಬಲ್ಲೆ ಹತ್ತಾರು ಮಂದಿ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ದಾರೆ ಅದು ಸಂತೋಷಪೂರ್ವಕವಾದ ಸಹಾಯ ಹಾಗೆಯೇ ಸಂಸ್ಕೃತ ಸಾಹಿತ್ಯಗಳಿಗೆ ಸಂಬಂಧಿಸಿದ ಪ್ರಯತ್ನಗಳಿಗೂ ಮನಸಾರ ಸಹಾಯ ಕೊಡುತ್ತಿದ್ದರು ಆದರೆ ಒಂದು ವಿಶೇಷ ಸಹಾಯ ತೆಗೆದುಕೊಂಡವರು ಯಾರು ಅದನ್ನು ಮತ್ತೊಬ್ಬರಿಗೆ ಉಸುರ ಕೂಡದು ಇದು ಕಟ್ಟಾಗ್ನೆ. ನನಗೆ ತಿಳಿದ ಒಬ್ಬ ಸಂಸ್ಕೃತ ವಿದ್ಯಾರ್ಥಿ ಎಂಎ ತರಗತಿಯಲ್ಲಿ ಓದುತ್ತಿದ್ದ ಆತನ ಹೆಸರು ಹರಿ ಎಂದಿಟ್ಟುಕೊಳ್ಳೋಣ ಆತನಿಗೆ ಹಿರಿಯಣ್ಣನವರು ಗುಪ್ತವಾಗಿ ಮಾಸಾಶನ ಕೊಡುತ್ತಿದ್ದರು ಆತನ ಸಹಪಾಠಿಯೊಬ್ಬನು ಕಷ್ಟದಲ್ಲಿದ್ದಾಗ ತನ್ನ ಕಷ್ಟವನ್ನು ಹರಿಯೊಡನೆ ಹೇಳಿಕೊಂಡ ಹರಿ ತಾನು ಹಿರಿಯಣ್ಣನವರಿಂದ ಪಡೆಯುತ್ತಿದ್ದ ಸಹಾಯವನ್ನು ಹೇಳಿ ಆ ಉದಾರಿಗಳನ್ನು ಆಶ್ರಯಿಸುವಂತೆ ಸಲಹೆ ಕೊಟ್ಟ ಈ ಎರಡನೆಯ ವಿದ್ಯಾರ್ಥಿ ಹಿರಿಯಣ್ಣನವರಳ್ಳಿಗೆ ಹೋಗಿ ತನ್ನ ಕಥೆಯನ್ನು ಹೇಳಿಕೊಂಡ ಹಿರಿಯಣ್ಣನವರು ಆತನಿಗೂ ಸಹಾಯ ಕೊಡುವುದಾಗಿ ಭರವಸೆ ಕೊಟ್ಟು ಹಾಗೆ ನಡೆಸಿದರು ಹರಿಗಾದರೂ ಅಂದಿನಿಂದ ಮೂರು ತಿಂಗಳ ಮಾಸಾಶಯನ ಕೊಡಬೇಕಾದದ್ದು ಉಳಿದಿತ್ತು ಕೋರ್ಸ್ ಮುಗಿಯಲು ಇನ್ನು ಮುಂದಿನ ಮೂರು ತಿಂಗಳ ಮೊಬಲಗಳನ್ನು ಒಟ್ಟಿಗೆ ಪಟ್ಟಣ ಕಟ್ಟಿ ಹರಿ ಬಂದಾಗ ಹಿರಿಯಣ್ಣನವರು ಆ ಪಟ್ಟಣವನ್ನು ಆತನ ಕೈಗೆ ಕೊಟ್ಟರು ಆತ ಅದನ್ನು ಬಿಚ್ಚಿ ನೋ ನೋಡಿಕೊಂಡು ಆಶ್ಚರ್ಯ ಸೂಚಿಸಿದ ನೀವು ಈ ಸಂಗತಿಯನ್ನು ಯಾರಿಗೂ ತಿಳಿಸಬಾರದೆಂದು ಹೇಳಿದ್ದೆ ನೀವು ಹೇಳಿಬಿಟ್ಟಿರಿ ಒಳ್ಳೆಯದು ಇಲ್ಲಿಗೆ ನಾನು ಕೊಟ್ಟಿದ್ದ ಮಾತು ನಡೆದಿದೆಯಲ್ಲ ಆತ್ಮ ಪಾಮ್ಯ ಸಿದ್ಧಿ ಹಿರಿಯಣ್ಣನವರು ಆಚಾರ ವ್ಯವಹಾರಗಳಲ್ಲಿ ಸಂಪ್ರದಾಯವರ್ತಿಗಳು ಹಣೆಗೆ ವಿಭೂತಿ ಇಟ್ಟುಕೊಳ್ಳುವರು ಅವರು ಸ್ವತಃ ದೇವಾರ್ಚನೆ ಮಾಡುತ್ತಿದ್ದುದುಂಟು ಆದರೆ ಹೊರಗಡೆಯಿಂದ ನೋಡುವವರಿಗೆ ಅವರ ನಿಯಮ ನಿಶ್ಚೆಗಳು ಕಾಣಬರುತ್ತಿರಲಿಲ್ಲ ಅವರ ವಿಭೂತಿಯವರ ಸ್ವಂತಕ್ಕಾಗಿ ನೋಡುವವರ ಕಣ್ಣು ಕುಕ್ಕುವುದಕ್ಕಾಗಿ ಅಲ್ಲ ಎಲ್ಲ ಸದ್ಗುಣ ಸೌಶಲ್ಯಗಳು ಅವರ ಅಂತರಾತ್ಮದ ನೈಜ ವಿಕಾಸವಾಗಿದ್ದವು ಅದರಲ್ಲಿ ಕೃತಕತೆಯಾಗಲಿ ಪ್ರಯಾಸವಾಗಲಿ ಕಿಂಚಿತೂ ಇರಲಿಲ್ಲ ಅವರು ಪದೇ ಪದೇ ಉದಾಹರಿಸುತ್ತಿದ್ದ ಒಂದು ಪೂರ್ವಿಕ ವಚನ ಅವರ ಸ್ವಭಾವವನ್ನು ತಿಳಿಸುತ್ತದೆ ಸೌಜನ್ಯವು ಉಚ್ವಾಸ ನಿಶ್ವಾಸಗಳಂತೆ ಸ್ವಾಭಾವಿಕವಾಗಿ ಅಪ್ರಯತ್ನವಾಗಿರಬೇಕು ಇದೇ ಆತ್ಮ ಪ್ರಮ್ಯುದ್ದಿ ಹಿರಿಯಣ್ಣನವರಿಗೆ ನಡು ವಯಸ್ಸಿನಲ್ಲಿಯೇ ಅನಂತರ ಅವರು ತಪಸ್ವಿಗಳಂತೆ ಬಾಳಿದರು ಬಿಎಂ ಶ್ರೀಕಂಠನಯ್ಯ ಶ್ರೀಕಂಠಯ್ಯನವರಿಗೂ ನಡುವಯಸಿನಲ್ಲಿ ವಿದುರತ್ವ ಬಂತು ಶ್ರೀಕಂಠಯ್ಯನವರು ನಾನು ಆಪ್ತವಾಗಿ ಮಾತನಾಡಿಕೊಳ್ಳುತ್ತಿದ್ದಾಗ ಅವರು ನನಗೆ ಹೇಳುತ್ತಿದ್ದರು ಹಿರಿಯಣ್ಣನವರನ್ನು ಜ್ಞಾಪಕ ಮಾಡಿಕೊಂಡು ನಾನು ಹೇಗೋ ಸಹಿಸಿಕೊಂಡಿದ್ದೇನೆ ಅವರ ಉದಾಹರಣೆಯಿಂದ ನನಗೊಂದು ಧೈರ್ಯ ಮತ್ತು ನಿಯಮ ಸೌಮ್ಯ ವಾತ್ಸಲ್ಯ ಹಿರಿಯಣ್ಣನವರು ದೊಡ್ಡ ಕುಟುಂಬವನ್ನು ಸಾಕಿ ಬೆಳೆಸಿದವರು ಮಗಳು ಅಳಿಯ ಮೊಮ್ಮಕ್ಕಳು ತಮ್ಮಂದಿರು ಸೋದರಳಂದರು ಹೀಗೆ ದೊಡ್ಡ ಕುಟುಂಬ ಬಂಧುವರ್ಗದಲ್ಲಿ ಅಕೃತ್ರಿಮವಾದ ಪ್ರೀತಿಯಿಂದಲೂ ಉದ್ವೇಗಕಾರಕ ಸಂದರ್ಭಗಳಲ್ಲಿ ಸೌಮ್ಯ ವಾತ್ಸಲ್ಯದಿಂದಲೂ ನಡೆದುಕೊಂಡು ಶಾಂತಿಯನ್ನು ಕಾಪಾಡಿಕೊಳ್ಳುತ್ತಿದ್ದರು ಕಲಹ ದೂರವಾಗಿದ್ದರು ಒಂದು ದಿನ ಧಾರವಾಡ ಬೆಳಗಾಂ ಕಡೆಯ ವಿದ್ವಾಂಸರು ಹಿರಿಯಣ್ಣನವರನ್ನು ಕಾಣಬೇಕೆಂದು ಬಂದರು ಹಿರಿಯಣ್ಣನವರು ಮಾಮೂಲಿನಂತೆ ಅವರಿಗೆ ಕುರ್ಚಿ ತೋರಿಸಿದರು ಕುರ್ಚಿಯಲ್ಲಿ ಕೂಡುತ್ತಿದ್ದ ಹಾಗೆಯೇ ಆ ವಿದ್ವಾಂಸರು ತಾವು ಬರೆದಿದ್ದ ಒಂದು ಪುಸ್ತಕವನ್ನು ಹಿರಿಯಣ್ಣನವರ ಕೈಗೆ ಕೊಟ್ಟು ಅದರ ವಿಷಯವನ್ನು ಹೇಳಲಾರಂಭಿಸಿದರು ತಮ್ಮ ಪಾಂಡಿತ್ಯ ಆ ಗ್ರಂಥವನ್ನು ಬರೆಯುವುದಕ್ಕಾಗಿ ತಾವು ಶ್ರಮ ತಾವು ನೋಡಿದ ಗ್ರಂಥಗಳು ಅಲ್ಲಿಯ ವಾದ ಪ್ರತಿವಾದಗಳು ತಾವದರ ಮೇಲೆ ಮಾಡಿರುವ ಖಂಡನೆಗಳು ತಾವು ಉದಾಹರಿಸಿದ ವಾಕ್ಯಗಳು ಆ ವಾಕ್ಯಗಳ ಪ್ರಾಮಾಣಿಕತೆ ಇದನ್ನೆಲ್ಲಾ ಕುರಿತು ಅರ್ಧ ಗಂಟೆ ಎಡಬಿಡದೆ ಉಪನ್ಯಾಸ ಮಾಡಿದರು ಅವರ ಮಾತು ಮುಗಿದ ಮೇಲೆ ಒಂದೆರಡು ಕ್ಷಣ ಸುಮ್ಮನಿದ್ದರು ಹಿರಿಯಣ್ಣನವರು ಸುಮ್ಮನಿದ್ದರು ಬಂದಿದ್ದ ವಿದ್ವಾಂಸರು ಆಗ ಎದ್ದು ನಿಂತರು ಹಿರಿಯಣ್ಣನವರು ಅವರು ಕೊಟ್ಟಿದ್ದ ಪುಸ್ತಕವನ್ನು ಅವರಿಗೆ ಹಿಂತಿರುಗಿಸಿದರು ವಿದ್ವಾಂಸರು ಅದನ್ನು ತೆಗೆದುಕೊಂಡರು ಹಿರಿಯಣ್ಣನವರು ಮುಗೇ ನಗುತ್ತಾ ನಮಸ್ಕಾರ ಹೇಳಿದರು ಇದು ಅವರ ಸ್ವಭಾವದ ಯಥಾವತ್ತಾದ ಪ್ರತಿಬಿಂಬ ಅತಿ ಮಾತಾದರೆ ಅವರಿಗೆ ಮೆಚ್ಚಿಯೇ ಆಗುತ್ತಿರಲಿಲ್ಲ ಒಂದು ಪತ್ರ ಪ್ರಸಂಗ ಯಾವುದೋ ಒಂದು ಸಂದರ್ಭದಲ್ಲಿ ಮಹಾಖ್ಯಾತನಾದ ಗ್ರೀಕ್ ತತ್ವವಿಚಾರಿ ಪ್ಲೂಟೋವಿನ ಅಭಿಪ್ರಾಯವನ್ನು ಕುರಿತು ಹಿರಿಯಣ್ಣನವರಿಗೂ ನನಗೂ ಕೊಂಚ ಪತ್ರ ಪ್ರಸಂಗ ನಡೆಯಿತು ಅದರ ವಿವರಗಳು ನನಗೆ ಮರೆತು ಹೋಗಿದೆ ಮತ್ತು ಆ ಪತ್ರವೂ ಎಲ್ಲಿಯೋ ಹೋಗಿದೆ ನನ್ನನ್ನು ಬಲ್ಲವರು ನಾನು ಕೊಂಚ ಎರಿ ಬರಿ ಮನುಷ್ಯನೆಂಬುದನ್ನು ಬಲ್ಲರು ಮಹಾನುಭಾವ ಹಿರಿಯಣ್ಣನವರಿಗೆ ಇದ್ದ ಅಧ್ಯಸಾಯದಲ್ಲಿ ಸಾವಿರದಲ್ಲಿ ಒಂದರಷ್ಟನಾದರೂ ದೇವರು ನನಗೆ ಅನುಗ್ರಹಿಸಿಲ್ಲ ಸ ಈಗ ವಿಷಾದವಾಗುತ್ತದೆ ಹಿರಿಯಣ್ಣನವರು ಪ್ಲೂಟೋವಿನ ಸಂವಾದಗಳಲ್ಲಿ ಯಾವ ಯಾವ ಕಡೆ ವೇದಾಂತ ತತ್ವವು ಪ್ರತಿಧ್ವನಿತವಾದಂತೆ ತೋರುತ್ತದೆಂಬುದನ್ನು ಪುಟದ ಅಂಕಿ ಪಂಕ್ತಿಯ ಅಂಕಿಯ ಸಮೇತವಾಗಿ ಸೂಚಿಸಿ ಕಾಗದ ಬರೆದಿದ್ದರು ಅವರು ಆ ನಾನಾ ಅಂಶಗಳನ್ನು ಒಟ್ಟುಗೊಳಿಸಿ ಗ್ರಂಥನ ಮಾಡಿಕೊಟ್ಟರೆ ಬುಬುತ್ಸುಗಳಿಗೆ ಉಪಕಾರವಾದೀತೆಂದು ನಾನು ಭಿನ್ನಯಿಸಿದೆ ಅವರು ಪರಮಾನುಗ್ರಹ ಮಾಡಿ ನಾವಿಬ್ಬರೂ ಸೇರಿ ಕೆಲಸ ಮಾಡೋಣ ಎಂದರು ನಮ್ಮ ಯೋಚನೆ ಒಳ್ಳೆಯದಾದರೂ ದೈವಕ್ಕೆ ಅದರಲ್ಲಿ ಸಹನೆ ಇರಬೇಕಲ್ಲ ನನ ಸಾವಿರ ಹವ್ಯಾಸಗಳ ನಡುವೆ ಆ ಕೆಲಸ ನಡೆಯಲಿಲ್ಲ ಈಗ ವಿಚಾರವೆಲ್ಲ ನೆನಪಿನಿಂದ ಅಳಿಸಿ ಹೋಗಿದೆ ನಿರ್ಣಯ ಸ್ವಾತಂತ್ರ್ಯ ಹೀಗೆ ಸಂಸ್ಕೃತ ವ್ಯಾಕರಣಕ್ಕೆ ಸಂಬಂಧಪಟ್ಟ ವಿಷಯ ನಾನು ಯಾವುದೋ ಒಂದು ಪ್ರಯೋಗವನ್ನು ಬಳಸಿದೆ ಆದರೆ ಅದು ನಾನು ಮಾಡಿದ್ದ ತಿದ್ದಾವಣೆ ಹಿರಿಯಣ್ಣನವರು ನಿಮ್ಮ ಪ್ರಯೋಗವನ್ನು ವ್ಯಾಕರಣ ಸೂತ್ರದಿಂದ ಸಮರ್ಥನೆ ಮಾಡಬಹುದು ಆದರೆ ಅದು ಇಡಿಯಂ ಮರ್ಯಾದೆ ಇಲ್ಲವ ಇಲ್ಲವೆಂದು ತೋರುತ್ತದೆ ಹಿಂದಿನ ಪ್ರಯೋಗವನ್ನು ಒಪ್ಪಿಕೊಳ್ಳಬಹುದೆಂದು ತೋರುತ್ತದೆ ವಿಚಾರ ಮಾಡಿ ನೋಡುವುದಾಗಲಿ ನಾನು ಯಾವುದೋ ಪದ್ಯಕ್ಕೆ ಅರ್ಥ ಯೋಚನೆ ಯೋಜನೆ ಮಾಡದ್ದ ಮಾಡದ್ದರ ವಿಷಯದಲ್ಲಿಯೂ ಹೀಗೇ ಅವರ ಮಾತು ಆಲೋಚಿಸಿ ನೋಡುವುದಾಗಲಿ ತಮ್ಮ ಅಭಿಪ್ರಾಯವನ್ನು ಅವರು ಎಂದು ಯಾರ ಮೇಲೂ ಹೇರಿದವರಲ್ಲ ವಿಚಾರದ ಮಾರ್ಗವನ್ನು ಸೂಚಿಸಿದ ಮೇಲೆ ನಿರ್ಯವನ್ನು ನಿರ್ಣಯವನ್ನು ಅವರವರೇ ಮಾಡಿಕೊಳ್ಳಲಿ ಎಂಬುದು ಅವರ ಸೂತ್ರ ಆತ್ಮ ಸಂತುಷ್ಟಿಗಾಗಿ ಲೇಖನ ಹಿರಿಯಣನವರು ಪರಮ ಪ್ರಾಮಾಣಿಕರೆಂದು ಹಿಂದೆ ಹೇಳಿದ್ದೇನೆ ಈ ಪ್ರಾಮಾಣಿಕತೆ ಅವರ ಒಂದು ನೈಜ ಗುಣ ಅವರ ಬರವಣಿಗೆ ಎಷ್ಟು ಮಾತ್ರವು ಪ್ರತಿಫಲಕ್ಕಾಗಿ ಆದದ್ದಲ್ಲ ನಮ್ಮ ಪ್ರಾಚೀನ ಕಾವ್ಯ ಮೀಮಾಂಸಕರಲ್ಲಿ ಕವಿಯು ಯಾವುದೋ ಉದ್ದೇಶವನ್ನು ಗುರಿಯಲ್ಲಿಟ್ಟುಕೊಂಡು ಕಾವ್ಯರಚನೆ ಮಾಡುತ್ತಾನೆಂಬ ಮತ ಕಾವ್ಯಂ ಯಶಸ್ಸೇತ್ರ ತಸ್ಯ ಪರ ಪರನಿವೃತ್ತಯ ಕೀರ್ತಿ ಸಂಪಾದನೆಗಾಗಿ ದ್ರವ್ಯ ಸಂಪಾದನೆಗಾಗಿ ಇತ್ಯಾದಿ ಹೀಗೆ ಮಾಡಿದ ಕವಿಗಳು ಕಾಳಿದಾಸನಿಂದ ಅರ್ವಾಚೀನರಾದವರಲ್ಲಿ ಕೆಲವರಿದ್ದರಬಹುದು ದೇಶದ ರಾಜನು ಕವಿಗಳಿಗೂ ಪಂಡಿತರಿಗೂ ಆಶ್ರಯ ಕೊಡತಕ್ಕದ್ದೆಂಬ ಸಂಪ್ರದಾಯ ಬೆಳೆದ ಮೇಲೆ ಹಾಗೆ ಆಗಿರಬಹುದು ಆದರೆ ಗ್ರಂಥ ಲೇಖನದಲ್ಲಿ ಅಂಥ ಉದ್ದೇಶವಿಲ್ಲದೆ ಲೇಖನ ಮಾಡಿದವರು ಎಷ್ಟೋ ಮಂದಿ ಇದ್ದಾರೆ ಆತ್ಮಸಂತುಷ್ಟಿಗಾಗಿ ಸ್ವಂತ ಹೃದಯ ಭಾರವನ್ನು ಇಳಿಸಿಕೊಳ್ಳುವುದಕ್ಕಾಗಿ ಬರೆದವರು ಇದ್ದಾರೆ ಹಿರಿಯಣ್ಣನವರನ್ನು ಈ ವರ್ಗದಲ್ಲಿ ಸೇರಿಸಬಹುದು ಅವರು ನನಗೆ ನಾಲ್ಕಾರು ಸಲ ಉದಾಹರಣೆ ಮಾಡುತ್ತಿದ್ದದ್ದು ಸುರೇಶ್ವರಾಚಾರ್ಯರ ಒಂದು ವಾಕ್ಯವನ್ನು ಸುರೇಶ್ವರಾಚಾರ್ಯರು ನೈಷ್ಕರ್ಮ್ಯ ಸಿದ್ಧಿಯ ಪ್ರಾರಂಭದಲ್ಲಿ ಹೀಗೆಂದಿದ್ದಾರೆ ನ ಖ್ಯಾತಿಭ ಪೂಜಾರ್ಥಂ ಗ್ರಂಥೋಸ್ಮಾರುದಿ ಸ್ವಬೋಧ ಪರಿಶುದ್ಧಾಸ್ಮಸು ಸ್ವಬೋಧ ಪರಿಶುದ್ಧಿ ಇದರಲ್ಲಿ ಸ್ವಬೋಧ ಪರಿ ಪರಿಶುದ್ಧ ಎಂಬುದು ಮುಖ್ಯ ಪದ ವಿಷಯವನ್ನು ನಾನು ಚೆನ್ನಾಗಿ ತಿಳಿದುಕೊಂಡಿದ್ದೇನೆಯೇ ನನ್ನ ತಿಳುವಳಿಕೆಯಲ್ಲಿ ದೋಷಗಳು ಲೋಪಗಳು ಪ್ರಮಾದಗಳು ಏನು ಇಲ್ಲವೇ ಇದನ್ನು ಪರೀಕ್ಷೆ ಮಾಡಿಕೊಳ್ಳುವುದಕ್ಕಾಗಿ ಬರೆಯ ಹೊರಟಿದ್ದೇನೆ ಬರವಣಿಗೆಗೆ ಕುಳಿತರೆ ಆಕ ಆಗ ತನ್ನ ಜ್ಞಾನ ಸಮಂಜಸವಾದದ್ದೇ ಅಲ್ಲವೇ ಎಂಬುದು ಪರೀಕ್ಷೆಗೆ ಬರುತ್ತದೆ ಹಿಂದೂಸ್ತಾನಿಯಲ್ಲಿ ಒಂದು ಗಾದೆಯುಂಟಂತೆ ಸೌಬಕ್ ನ ಏ ನೂರು ಮಾತನಾಡಬಹುದು ಒಂದು ಮಾತಿನಲ್ಲಿ ಬರೆಯಬೇಕು ಹೀಗೆ ಒಂದು ಮಾತಿನಲ್ಲಿ ಜ್ಞಾನವನ್ನು ಸಂಗ್ರಹಿಸಿ ಹೇಳಬೇಕಾದರೆ ಅದಕ್ಕೆ ಪೂರ್ವಭಾವಿಯಾಗಿ ಸಾವಿರ ಸಾರಿ ಆಲೋಚಿಸಿ ಸಾವಿರ ಶಂಕೆಗಳನ್ನು ಪರಿಹರಿಸಿ ಸಾವಿರ ಸಂದೇಹಗಳನ್ನು ನಿವಾರಣೆ ಮಾಡಿ ಒಂದು ನಿಷ್ಕರ್ಷೆಗೆ ಬಂದಿರಬೇಕು ಇದು ಬೋಧ ಪರಿಶುದ್ದಿ ತನ್ನ ಮನಸ್ಸಿನ ವಿಷದತೆಗಾಗಿ ತನ್ನ ಸ್ವಂತ ನಂಬಿಕೆಗಾಗಿ ನನ್ನ ತನ್ನ ಬುದ್ಧಿಯ ಪರಿಷ್ಕಾರಕ್ಕಾಗಿ ಬರೆಯಬೇಕೆಂಬುದು ಸ್ವಬೋಧ ಪರಿಶುದ್ಧಿ ಇದು ಹಿರಿಯಣ್ಣನವರ ದಾರಿ ಅವರ ಔಟ್ಲೈನ್ಸ್ ಆಫ್ ಇಂಡಿಯನ್ ಫಿಲಾಸಫಿ ಗ್ರಂಥ ಪ್ರಕಟವಾದ ಎರಡು ಮೂರು ತಿಂಗಳೊಳಗಾಗಿ ನಾನು ಒಬ್ಬ ಪ್ರಸಿದ್ಧರಾದ ತತ್ವಲೇಖರನ್ನು ಕಾಣುವ ಅವಕಾಶ ದೊರಕಿತು ಅವರು ವೇದಾಂತ ಶಾಸ್ತ್ರದಲ್ಲಿ ಅತಿಶಯವಾಗಿ ಪರಿಶ್ರಮ ಮಾಡಿದವರು ಮತ್ತು ಪಾಶ್ಚಾತ್ಯ ತತ್ವಶಾಸ್ತ್ರದಲ್ಲಿಯೂ ಪಾರಂಗತರೆನಿಸಿದವರು ನಮ್ಮ ಮಾತುಕತೆಯ ಸರಣಿಯಲ್ಲಿ ನಾನು ಅವರನ್ನು ಕೇಳಿದೆ ಹಿರಿಯಣ್ಣನವರ ಗ್ರಂಥವನ್ನು ನೋಡೋಣವಾಯಿತೆ ಅವರು ಆಹಾ ನಾನು ಅದು ಅಚ್ಚಾದ ಅಚ್ಚಾಗುವುದಕ್ಕೆ ಮುಂಚೆಯೇ ಕೈಬರಹದಲ್ಲಿ ಅದನ್ನು ನೋಡಿದ್ದೆ ಅವರದ್ದು ಪ್ರಮಾಣಭೂತವಾದ ಬರವಣಿಗೆ ಅವರ ರೀತಿಯಲ್ಲಿ ನಾನು ಒಂದು ಗ್ರಂಥ ಬರೆಯಬೇಕಾದರೆ ಹನ್ನೆರಡು ಹದಿನೈದು ವರ್ಷ ಹಿಡಿದೀತು ಸಾವಧಾನ ಹಿರಿಯಣ್ಣನವರದು ಸಾವಧಾನವಾದ ಬರವಣಿಗೆ ವಾಕ್ಯವಾಕ್ಯಕ್ಕೂ ಪದ ಪದವನ್ನು ಕುರಿತು ಚಿಂತಿಸಿ ಮುಂದಕ್ಕೆ ಹೊರಡುವರು ಮತ್ತೆ ಹಿಂದಕ್ಕೆ ಬರುವರು ಬರೆದದ್ದನ್ನು ಪುನಃ ವಿಮರ್ಶೆ ಮಾಡಿ ಅವರ ತಿದ್ದಾವಣೆಗಳನ್ನು ನಾನು ನೋಡಿದ್ದೇನೆ ಕುಮಾರವ್ಯಾಸನ ಪದವಿಟ್ಟುಪದಿರುವ ಅಗ್ಗಳಿಕೆ ಅವರಿಗೆ ಬೇಕಾಗಲಿಲ್ಲ ಹಿರಿಯಣ್ಣನವರ ಇಂಡಿಯನ್ ಕಾನ್ಸೆಪ್ಷನ್ ಆಫ್ ವ್ಯಾಲ್ಯೂಸ್ ಪುಸ್ತಕ ಇನ್ನೂ ಅಚ್ಚಾಗಿಲ್ಲ ಗ್ರಂಥ ಅವರು ಅದನ್ನು ಪ್ರಕಟಪಡಿಸಲು ಸಾವಕಾಶದಲ್ಲಿದ್ದರು ಬರವಣಿಗೆಯನ್ನು ಇನ್ನೂ ನೋಡಬೇಕು ಮತ್ತು ನೋಡಬೇಕು ಹೀಗೆ ಬರೆದದ್ದು ಸ್ವಲ್ಪವಾದರೂ ಅದು ಪ್ರಮಾಣವತ್ತಾಗಿರಬೇಕು ಎಂಬುದು ಅವರ ನಿಯಮ ತಾವು ಬರೆದ ಮಾತಿಗೆ ಅರ್ಥ ವಿವರಣೆಗೆ ವಾದ ಪ್ರತಿಪಾದನೆಗೆ ಆಧಾರವಿರಬೇಕು ಆಧಾರವಿಲ್ಲದ್ದನ್ನು ಬರೆಯಲಾಗದು ಹಾಗೆಯೇ ಅವಶ್ಯವಿಲ್ಲದ್ದನ್ನು ಬರೆಯಲಾಗದು ಯಾವುದನ್ನು ವಾಚಕನ ತಾನಾಗಿ ಊಹಿಸಿಕೊಂಡಾನೋ ಯಾವುದು ಆತನಿಗೆ ತಿಳಿದಿದೆಯೋ ಯಾವುದನ್ನು ಒಪ್ಪಿಕೊಂಡಿದ್ದಾನೋ ಅದನ್ನು ನಾನು ಬರೆಯಬೇಕಾಗಿಲ್ಲ ಯಾವುದು ಅಪೇಕ್ಷಿತವಲ್ಲವೋ ಅದನ್ನು ಬರೆಯಲಾಗದು ಇದು ಹಿರಿಯಣ್ಣನವರ ನಿಯಮ ನಿರಾಧಾರವಾಗಿರಬಾರದು ಚರ್ವಿತ ಚರ್ವಿತಚರ್ವಣವಾಗಬಾರದು ಈ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದ್ದರಿಂದ ಅವರ ವಾಕ್ಯವು ಪ್ರಮಾಣಭೂತವಾಯಿತು